ತರಂಗ ಮರುದಿನ ಪ್ರಾರ್ಥಕಲ್ಲ ನೀತಿ ವಿಶ್ವಾಮಿತನು ತೂಷ್ಣೀಮ್ ಕುಳಿತಿರುವಾಗ ವಾಮದೇವನು ಅಗ್ನಿಗೃಹಕ್ಕೆ ಕರೆದನು ಮುನಿಂದಲೂ ದಯಮಾಡಿಸಬೇಕು ಅಗ್ನಿದೇವನ ಅಪ್ಪಣೆಯಾಗಿದೆ ತಾವು ವೈಶ್ವ ವಿದ್ಯೆಯನ್ನು ಸ್ವೀಕರಿಸಬೇಕು ವಿಶ್ವಾಮಿತನು ಆ ಮರ್ಯಾದೆಯ ಮಾತುಗಳನ್ನು ಕೇಳಿ ನಗುತ್ತ ಆಗಬಹುದು ವಾಮದೇವ ಮಹರ್ಷಿಗಳ ಅನುಗ್ರಹ ಮಾಡಿ ಅಗ್ನಿರಹಸವನ್ನು ಬೋಧಿಸಬೇಕು ಮೈತ್ರಿಯಿಂದ ಆಗ ರುದ್ರ ವಿದ್ಯೆಯನ್ನು ಕೊಟ್ಟು ಸಾತ್ಕನನ್ನು ಮಾಡಿದಿರಿ ಈಗ ವೈಶ್ವಾನರ ವಿದ್ಯೆಯನ್ನು ಅನುಗ್ರಹಿಸಿ ನನ್ನನ್ನು ಬ್ರಾಹ್ಮಣನಾಗಿ ಮಾಡಬೇಕು ಎಂದನು ನೀನು ಬ್ರಾಹ್ಮಣನಲ್ಲ ಎಂದು ನಿನಗೆ ಯಾರಾದರೂ ಹೇಳಿದರೇನು ವಿಶ್ವಾಮಿತನು ಆ ವಿಷಯವನ್ನು ಮತ್ತೆ ಪ್ರಸ್ತಾಪಿಸವೆ ಈಗ ತಾವು ಅಭಿಮುಖವಾಗಿದ್ದೀರಿ ತಾವೇ ಅಗ್ನಿಯಾಗಿ ಕುಳಿತು ನಂದಗೆ ವೈಶ್ವಾನರ ವಿದ್ಯೆಯನ್ನು ಕರುಣಿಸೋಣವಾಗಲಿ ಎಂದು ಕೈ ಮುಗಿದನು ವಾಮದೇವನು ಸಮಾಹಿತ ಚಿತ್ತನಾಗಿ ಕುಡಿತನು ಹೋಮ ಮಾಡಿ ಅಗ್ನಿದೇವ ವೈಶ್ವಾನರ ವಿದ್ ಮಾಡಿದನು ವಿಶ್ವಾಮಿತ್ನೂ ಗ್ರಹಿಸಿದನು ಅಗ್ನಿದೇವನ ಅನುರ್ಹದಿಂದ ಆ ವಿದ್ಯೆಯು ಆತನಿಗೆ ಒಲಿಯಿತು ಆತನಿಗೆ ಅಗ್ನಿಸಾಕ್ಷಾತ್ಕಾರವಾಯಿತು ಆನಂದದಲ್ಲಿ ಮರೆದು ಹೋಯಿತು ಯಜ್ಞ ದಯೆಯೇ ಪ್ರವಹಿಸಿ ಮಾತ್ರವಾಯಿತು ವೈಶ್ವಾನರ ಸೂಕ್ತವೊಂದು ಒಂಬತ್ತು ಮಂತ್ರಗಳಾಗಿ ಗಿಡದಲ್ಲಿ ಕಾಯುವ ಹೂವಿನಷ್ಟು ಸಹಜವಾಗಿ ಸುಂದರವಾಗಿ ಪ್ರಕಟವಾಯಿತು ವಾಮದೇವನಿಗೆ ಆಶ್ಚರ್ಯವಾಯಿತು ಭರತರ ಕುಲದೈವವು ತನ್ನ ಇಷ್ಟದೇವೂ ಆದ ಯಜ್ಞೇಶ್ವರನು ತನ್ನ ಮಿಥುನಿಗೂ ಒಲಿದನೆಂದು ಆತನಿಗೆ ಆದ ಸಂತೋಷವೇ ಸಂತೋಷಕ್ಕೆ ಪಾರವೇ ಇಲ್ಲ ಬಹುವರೆಂದು ಬ್ರಾಹ್ಮಣರಿಗೆ ಮಾತ್ರ ತಿಳಿದಿದ್ದ ಈ ಉಪದೇಶವಾಗುತ್ತಿದ್ದ ಹಾಗೆಯೇ ಈ ಕೌಶಿಕನಿಗೆ ಫಲಿಸಿದಲ್ಲ ಎಂದು ಆನಂದ ಆತನಿಗೆ ಅಷ್ಟಿಷ್ಟು ಅಲ್ಲ ಜಾತದೇವನ ಅನುಗ್ರಹದಿಂದಲೇ ಜಾತದೇವನೇ ಆಗಿ ಕುಳಿತ ಮುನೀಂದನನ್ನು ಯಥೋಚಿತವಾದ ಉಪಚಾರಗಳಿಂದ ಸತ್ಕರಿಸಿ ಮುಂದಿನ ಕಾರ್ಯವೇನು ಎಂದು ವಾಮದೇವನ ವಿನಯದಿಂದ ಪ್ರಾರ್ಥಿಸಿದನು ಜಾತೇದನು ನಾಳೆಯ ದಿನ ನಚಿಕೇತರ ಆಶ್ರಮಕ್ಕೆ ಹೋಗಿ ಅಲ್ಲಿ ಋಷಿಪಶತನ್ನು ಕರೆಯು ಅಲ್ಲಿ ನಡೆಯುವುದನ್ನು ನೋಡಿ ಸಂತೋಷಪಡಿ ಎಂದು ಅಪ್ಪಣೆ ಕೊಟ್ಟು ಉಪಶಾಂತನಾದನು ವಿಶ್ವಾಮಿ ಎಚ್ಚರವಾಯಿತು ಎಚ್ಚರವಾಗುತ್ತಿದ್ದ ಹಾಗೆಯೇ ತನ್ನ ದೇಹದಿಂದ ಸುಂದರ ಜ್ವಾಲಾಮಾಲೆಗಳು ಪ್ರಸರಿಸುತ್ತಿರುವಂತೆ ಭಾಸವಾಯಿತು ವಾಮದೇವ ಇದೇನಿದು ಎಂದನು ವಾಮದೇವನನ್ನು ನಗುತ್ತಾ ಹೇಳಿದನು ಅಗ್ನಿಹೋತಗಳು ಅಗ್ನೀಯ ಆದರು ಈಗ ಏನು ಎಂದು ಕೇಳಿದರೆ ನಾನೇನು ಹೇಳಬೇಕು ನೀನು ರುದ್ರನ ಅನುಗ್ರಹವನ್ನು ಪಡೆದೇ ಅನಂತರ ಅಪೋದೇವಿಯವರ ಅನುಗ್ರಹದಿಂದ ಸಂಪಾದಿಸಿ ಅನುಗ್ರಹವನ್ನು ಸಂಪಾದಿಸಿ ಆ ರುದ್ರನನ್ನು ಶಂಕರನನ್ನು ಮಾಡಿಕೊಂಡೆ ಆಶಿವನ ಶಿವನ ಕೃಪೆಯಿಂದ ಸ್ವರ್ಗವು ಮನೆ ಬಾಗಿಲಿಗೆ ಬಂದು ಕರ್ಮಜ ದೇವತೆಯಾದ ಆ ಹೃದನ ಅನುಗ್ರಹವೇ ಮುಂದುವರೆದು ಪ್ರಾಣದರ್ಶನವಾಯಿತು ದೇಹದಲ್ಲಿ ಪಂಚಭೂತಗಳು ಶುದ್ಧವಾಗಿ ಎಲ್ಲವೂ ಕಾಂತವಾಗಿ ತೇಜೋಮಯಗಳಾದವು ಸ್ಥಾಲಿ ಪ್ರಾಣಪಾನಗಳು ಪ್ರಸನ್ನವಾದವು ಈಗ ವೈಶ್ವಾನರ ವಿದ್ಯೆಯಿಂದ ಪಡೆದು ಬೃಹತ್ ಪ್ರಾಣ ಮಂಡಲವೇ ಪರಿಶುದ್ಧವಾಯಿತು ಈಗ ತೇಜೋಮೂರ್ತಿ ತೇಜೋಮಯ ಮೂರ್ತಿಯಾದ ಇದುವರೆಗೂ ಸ್ಥೂಲ ಚಕ್ಷಸ್ಸಿಗೆ ಕಾಣದಿದ್ದ ತೇಜಸ್ಸು ಈಗ ಸ್ಥೂಲ ಚಕ್ಷಸ್ಸಿಗೂ ಕಾಣುವಂತಾಯಿತು ಈ ತೇಜಸ್ಸು ಈಗ ಪ್ರಸ್ಫುರಿತವಾಗಿ ನಿನ್ನ ಕ್ಷೇತ್ರವಾದ ಈ ದೇಹದಲ್ಲಿ ಇರುವ ಪಂಚಭೂತಗಳಲ್ಲಿ ಜ್ಞಾತಾಜ್ಞಾತವಾಗಿ ಸ್ವಪರ ಕರ್ತೃಕ್ ಕರ್ತೃಕ ಸ್ವಪರ ಕರ್ತೃಕವಾಗಿ ಸ್ವೋಪರ ಕರ್ತೃ ಸ್ವಪರ ಕರ್ತೃ ಸ್ವೋಪರ ಕರ್ತೃತ್ವವಾಗಿ ಸಂಭವಿಸಿರುವ ಮಲಗಳನ್ನೆಲ್ಲ ಈ ಸ್ಥೂಲ ಚಕ್ಷುಸಿಗೆ ಹೀಗೆ ಕಾಣುತ್ತಿರುವುದು ಆ ಪಂಚಭೂತ ಪಂಚಕವು ನಿರ್ಮಲವಾಗುತ್ತಲೂ ಇಂದು ಮತ್ತೆ ಶಾಂತವಾಗಿ ಕ್ಷಮೆಯಲ್ಲಿರುವ ತೇಜಸ್ಸಿನಂತೆ ಅಂತರ್ನಿಹಿತವಾಗುವುದು ವಿಶ್ವಾಮಿತ್ರನು ಕೇಳಿದನು ಪ್ರಾಣಾ ಪಂಚದರ್ಶನವಾದಾಗ ತೇಜೋವಿಕರಣ ಸಂಚಾರವಾದ ತನ್ಮಾತ್ರಗಳಿಂದಲೇ ಪ್ರಾಣಗಳು ಹುಟ್ಟಿವೆ ಆದರೂ ಜನ್ಮದಿಂದಲೇ ಆಗಲಿ ಮನ್ ಮಣಿ ಮಂತ್ರಾದಿ ಕರ್ಮಾದಿಗಳಿಂದಾಗಲಿ ಈ ಪ್ರಾಣಗಳು ಬಹಿರ್ಮುಖಿವೃತ್ತಿಯನ್ನು ಬಿಟ್ಟು ಅಂತರ್ಮುಖವಾದಾಗ ಭೂತಗಳಲ್ಲೂ ಪ್ರಾಣ ಸಂಚಾರವಾಗುವುದು ಆಗ ಆ ಭೂತಗಳು ತೇಜೋಮಯ ಮೂರ್ತಿಗಳಾಗುವು ತೇಜಸ್ಸಿನ ಸ್ಪುರ್ಣವು ಅವುಗಳಿಗೂ ಲಭಿಸಿ ಭೂತಭೂತಗಳು ಪ್ರಾಣವಂತಗಳಾದಂತೆ ಸವ್ ವ್ಯಾಪಾರಗಳಾಗುವು ಆಗ ಯಾವ ದೇಹದಲ್ಲಿ ಇದು ನಡೆಯುವುದೋ ಆ ದೇಹವು ವಿಪ್ರನಾಗುವುದು ಹಾಗೆ ನೀನು ವಿಪ್ರನಾದ ಎಂದೇ ಅಗ್ನಿರಾಸ್ಯವು ತಿಳಿದುದು ಇನ್ನು ನಚಿಕೇತಾಶ್ರಮಕ್ಕೆ ಹೋಗಬೇಕೆಂದು ಅಲ್ಲಿ ಋಷಿ ಪರಿಷತ್ತನ್ನು ಕರೆಯಬೇಕೆಂದು ಅರ್ಪಣೆಯಾಗಿದೆ ಅಲ್ಲಿ ಏನೇನು ವಿಚಿತ್ರ ನಡೆಯುವುದೋ ಹೀಗೆ ನೀನು ವಿಪ್ರನಾಗಿರುವುದನ್ನು ಕಂಡೇ ನಾನು ಕೇಳಿದದು ನೀನು ಬ್ರಾಹ್ಮಣ ಅಲ್ಲ ಎಂದು ನಿನಗೆ ಯಾರು ಹೇಳಿದರು ಎಂದು ಮಿನಗೆಯನ್ನು ನಾನು ಕೇಳಿದಾಗ ಆಕೆಯು ಈ ನಿನ್ನ ಮಗುವು ಯಾರನ್ನು ಒಲಿಸುವುದೋ ಅದೇ ಕುಲ ನಿನ್ನದು ಎಂದಳು ಪುರೂರವಾಶ್ರಮದಲ್ಲಿರುವಾಗ ಆ ಮಗುವು ದುಷ್ಯಂತನನ್ನು ಮದುವೆಯಿಂದ ಸುದ್ದಿ ಬಂತು ಹೌದು ಮೇನಿಕೆಯು ಗರ್ಭಧಾರಣ ಮಾಡಿದಾಗ ನಿನ್ನಲ್ಲಿ ಇನ್ನು ಕ್ಷತ್ರಿಯಾಂಶವಿತ್ತು ಹಾಗೂ ಆಗಲಿ ಕರ್ಮಠರು ಯಾವ ಸ್ವರ್ಗಕ್ಕಾಗಿ ಹಗಲು ಇರಳು ಹೋಮಾದಿಷ್ಠ ಕರ್ಮಗಳಿಂದ ಪುಣ್ಯವನ್ನು ಸಂಪಾದಿಸುವರೋ ಆ ಸ್ವರ್ಗವೇ ನಿನ್ನ ಬಳಿಗೆ ಬಂತಲ್ಲ ನೀನು ಕ್ಷತ್ರಿಯನಾಗದೆ ಬ್ರಾಹ್ಮಣನಾಗಿದರೆ ಅದು ಸಾಧ್ಯವಾಗುತ್ತಿತ್ತೇನು ಏಕೆ ಬ್ರಾಹ್ಮಣನಾಗದೆ ಸ್ವರ್ಗಸುಖವನ್ನು ಅನುಭವಿಸುವಂತ ಇಲ್ಲವೇನು ಉಚ್ಚ ಕರ್ತೃತ್ವ ಭೂ ಕರ್ತೃತ್ವ ಭೂಕೃತ್ವಗಳೆರಡು ಬರಲದು ಎಂದು ತಿಳಿದು ಲೋಕಾನುಗ್ರಹ ತನ್ನದಲ್ಲದೆ ಆ ಎರಡನ್ನೂ ವಹಿಸಿಕೊಂಡು ಆ ಲೋಕಕ್ಕೆ ಬಂದು ಹೋಗುವ ದೇವತೆಗಳಿಗೆಲ್ಲ ತನ್ನ ದೇಹದಲ್ಲಿ ಅವಕಾಶ ಕೊಡುತ್ತಾ ಯಾವ ರೀತಿಯಿಂದಲೂ ಮೋಹ ಪರ್ವಶನ ಅಲ್ಲದಿರುವುದು ಅವನೇ ಬ್ರಾಹ್ಮಣ ಇಂತಹ ಬ್ರಾಹ್ಮಣನಾಗಿ ನೀನು ಸ್ವರ್ಗ ಭೋಗವನ್ನು ಅನುಭವಿಸಿದೆಯಾ ಸಾಕ್ಷಿ ನೋಡು ಭಾರತವರು ಜಾತಿ ಬ್ರಾಹ್ಮಣರಾದರು ಭೋಗಪರಾಯಣರೆಂದು ಅವರಿಗೆ ಕ್ಷತ್ರಿಯದಿಂದ ಹಾನಿಯಾಯಿತು ವಶಿಷ್ಠರು ಭೋಗ ಭೋಗಪರಾಯಣರಲ್ಲವಾಗಿ ಸಂಯಸ್ತ ಸಂಕಲ್ಪರಾದರಿಂದ ಮಹಾಕ್ಷತ್ರೀಯನಾದ ದಿನಗೆ ಅವರ ಮೇಲೆ ಕೈ ಹೋಗಿ ಸೋತು ನೀನು ನಿನ್ನ ಕ್ಷಾತ್ರವನ್ನೇ ಬದುಕೊಟ್ಟು ನೀನು ಬ್ರಾಹ್ಮಣನಾದೆ ಅಲ್ಲವೇ ಹೇಳು ವಾಮದೇವನು ಇನ್ನೂ ಮುಂದುವರೆಸಿ ಹೇಳಿದನು ನಿನ್ನಲ್ಲಿದ್ದ ಭೋಗ ಪ್ರವೃತ್ತಿಯೆಲ್ಲವೂ ತಪಶುದ್ಧವಾಗಿ ಪಿಂಡವಾಗಿ ಪರಿಶುದ್ಧ ಕ್ಷಾತ್ರ ತೇಜೋಧಾನಿಯಾಗಿ ಮಗುವಾಯಿತು ಅವಳಲ್ಲಿ ಚಂದ್ರವಂಶ ಪ್ರತಿಷ್ಠಾಪಕನಾದ ಮಹಾಪುರುಷನು ಚತುರ್ ಮುದ್ರಿತವಾದ ಭೂಮಂಡಲದಲ್ಲಿ ಧರ್ಮ ವ್ಯವಸ್ಥೆಯನ್ನು ಸಂಸ್ಥಾಪಿಸುವ ಮಹಾಚಕ್ರವರ್ತಿಗೂ ಹುಟ್ಟುವನು ಹುಟ್ಟಿರುವನು ಹಾಗೆ ನಿನ್ನ ಕ್ಷಾತ್ರೇಜಸ್ಸು ಪಿಂಡವಾಗಿ ನನ್ನ ತನ್ನ ಗರ್ಭಕ್ಕೆ ಬಂತೆಂಬುದನ್ನು ತಿಳಿಯದೆ ಮೇನಕೆಯು ನೀನು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಲ್ಲದೆ ನಿನಗಾಗಿ ಮಾನವ ಧರ್ಮಗಳನ್ನು ಅಂಗೀಕರಿಸಿದ್ದವಳು ಅವಳು ಮಾನವ ದೇಹದಲ್ಲಿ ಅಪೃತ್ವಗಳೆರಡು ಬಲವಾಗಿದ್ದು ತೇಜಸ್ ಒತ್ತಿಟ್ಟು ಒಟ್ಟಿ ಒತ್ತಿಟ್ಟಿರುವುದರಿಂದ ದೇವ್ ದೇವತಾದೇಹದಲ್ಲಿ ಕಾಣುವ ಸಿದ್ಧಿಗಳು ಆ ಕ್ಷೇತ್ರದಲ್ಲಿ ಕಾಣಲು ತಪಸಬೇಕು ಅವಳು ಹೊರಟು ಹೋಗುವಾಗ ನೋಡಬಹುದಾಗಿತ್ತು ಆದರೆ ಅವಳಿಗೆ ಅವಸರ ಆ ನಚಿಕೇತನು ಪರಮಶ್ರಿ ಸಾಕ್ಷಾತ್ ವೈಶ್ರವನಿಂದ ಅಗ್ನಿವಿದ್ಯೆ ಬ್ರಹ್ಮವಿದ್ಯಗಳೆರಡನ್ನು ಸಂಪಾದಿಸದೆ ಮಹಾನ್ ಭಾವ ಆತನ ಆಶ್ರಮದಲ್ಲಿ ಇನ್ನೂ ಏನೇನು ವಿಚಿತ್ರಗಳು ಕಾದಿದಿವೆಯೋ ಹಿಂದೆ ನಮ್ಮ ಪೂರ್ವಜನಲ್ಲಿ ಒಬ್ಬನಾದ ಸಿಂಧು ದ್ವೀಪನು ನಿಮ್ಮ ವಂಶಕ್ಕೆ ಸೇರಿದ ದೇವ ದೇವಾಪಿಯು ಬ್ರಾಹ್ಮಣವನ್ನು ಸಂಪಾದಿಸಿ ಬ್ರಹ್ಮಶಿಗಳಾದರು ಆದರೆ ಅವರ ಜೀವನದಲ್ಲಿ ಇಷ್ಟು ವಿಚಿತ್ರಗಳಾಗಲಿಲ್ಲ ನೀನು ಮಹಾಪುರುಷ ಮಾತಾಪಿತೃವಂಶಗಳೆರಡೂ ಉದ್ದಾರವಾದವು